ಗಂಡು ಬಂದಿದೆ ಬರದೆ ಬರದೆ ಗಂಡು ಬಂದಿದೆ ತೆಂಗಿ ಗಂಡು ಬಂದಿದೆ ಅಮ್ಮನಂತೆ ಕೊಳ್ಳಗಿದ್ದ ಅಕ್ಕನಂತೆ ಕರ್ರಗಿದ್ದ ಅಮ್ಮನಂತೆ ಕೊಳ್ಳಗಿದ್ದ ಅಕ್ಕನಂತೆ ಕರ್ರಗಿದ್ದ ಅಪ್ಪನ ಮೀತೆ ಬೆಳೆಸಿದ್ದ ಆನೆಯಂತೆ ಕೊಬ್ಬಿದ್ದ ಅಪ್ಪನ ಮೀತೆ ಬೆಳೆಸಿದ್ದ ಆನೆಯಂತೆ ಕೊಬ್ಬಿದ್ದ ಗಂಡು ಬಂದಿದೆ ಿ ಗಂಡು ಬಂದಿದೆ ಬರದೆ ಬರದೆ ಕಂಡು ಬಂದಿದೆ ತಂಗಿ ಗಂಡು ಬಂದಿದೆ ಕಣ್ಣಲ್ಲಿ ಒಂದು ಕೂಲಿಂಗ್ ಗ್ಲಾಸ್ ಕೈಯಲ್ಲಿ ಒಂದು ವಾಕಿಂಗ್ ಸ್ಟಿಕ್ ಕಣ್ಣಲ್ಲಿ ಒಂದು ಕೂಲಿಂಗ್ ಗ್ಲಾಸ್ ಕೈಯಲ್ಲಿ ಒಂದು ವಾಕಿಂಗ್ ಸ್ಟಿಕ್ ಬಾಯಲಿ ಒಂದು ಬರ್ಕ್ಲಿ ಸಿಗರೇಟ್ ಜೇಬಲಿ ಒಂದು ಎಂಟಿ ಪಾಕೆಟ್ ಬಾಯಲ್ಲಿ ಒಂದು ಬರ್ಕ್ಲಿ ಸಿಗರೇಟ್ ಜೋಬಲಿ ಒಂದು ಎಂಟಿ ಪಾಕೆಟ್ ಕಂಡು ಬಂದಿದೆ ತಂಗಿ ಗಂಡು ಬಂದಿದೆ ಬರದೆ ಬರದೆ ಗಂಡು ಬಂದಿದೆ ತಂಗಿ ಗಂಡು ಬಂದಿದೆ ಬೆಕ್ಕಿನಂತೆ ಕಣ್ಣು ಇದ್ದು ಗರ್ಡನಂತೆ ಮೂಗು ಇದ್ದು ಬೆಕ್ಕಿನಂತೆ ಕಣ್ಣು ಇದ್ದು ಗರ್ಡನಂತೆ ಮೂಗು ಇದ್ದು ಮೂಗಿನ ಕೆಳಗೆ ಒಬ್ಬಿದ ಹಲ್ಲು ಎದ್ದು ನಿಂತಿತ್ತು ಮೂಗಿನ ಕೆಳಗೆ ಒಬ್ಬಿದ ಹಲ್ಲು ಎದ್ದು ನಿಂತಿತ್ತು ಬರದೆ ಬಂದಿದೆ ಸಂಘೀ ಕಂಡು ಬಂದಿದೆ ಕೈಗಳೆರಡು ಸೊಟ್ಟಗಿದ್ದು ಕಾಲ್ಗಳರಡು ಡೊಂಕಗಿದ್ದು ಕೈಗಳೆರಡು ಸೊಟ್ಟಗಿದ್ದು ಕಾಲ್ಗಳೆರಡು ಡೊಂಕಗಿದ್ದು ಮೂಗಲಿ ಗಂಗೆಯೂ ಹೊರಬರುತ್ತಿತ್ತು ನೋಡಲು ಅಸಹ್ಯವಾಗುತ್ತಿತ್ತು ಮೂಗಲಿ ಗಂಗೆಯೂ ಹೊರಬರುತ್ತಿತ್ತು ನೋಡಲು ಅಸಹ್ಯ ಆಗುತ್ತಿತ್ತು ಕಂಡು ಬಂದಿದೆ गंडू बन्दे दे तंगी गंडू बन्दे गंडू बन्दे दे तंगी गंडू गंडिंगे भरदे भरदे गंडू बन्दे दे तंगी गंडू बन्दे दे